ನಲವತ್ತು ಜ್ಯೋತಿ ದರ್ಶನ ಯಾಜ್ಞವಲ್ಕ್ಯನಿಗೆ ಇದುವರೆಗೆ ಇಲ್ಲದ ಧರ್ಮ ಸಂಕಟವನ್ನು ಪ್ರಾಪ್ತವಾಯಿತು ಇದುವರೆಗೆ ತನ್ನ ಬ್ರಹ್ಮಕರ್ಮಗಳನ್ನು ಮುಗಿದ ಮೇಲೆ ಜಪಕ್ಕೆ ಕುಳಿತುಕೊಳ್ಳುವುದು ಒಂದೊಂದು ದಿನ ಅಪ್ರತಿಮವಾದ ತೇಜಮಂಡಲವನ್ನು ಕಾಣುವುದು ಅದು ಬೆಳಕಿನಿಂದ ಸರ್ವ ದಿಕ್ಕುಗಳನ್ನು ಅದು ಇರುವವರೆಗೂ ತೇಜಸ್ವೊಂದಲ್ಲದೆ ಇನ್ನೇನೂ ಗೊತ್ತಾಗುತ್ತಿರಲಿಲ್ಲ ಅದು ಚಕ್ಷು ಗೋ ಚಕ್ಷುಗೋಚರವಾಗುವ ಪ್ರಕಾಶವೇ ಅಥವಾ ಅಲೌಕಿಕವಾದ ಇನ್ನೂ ಯಾವುದಾದರೂ ಪ್ರಕಾಶವೇ ಅದನ್ನು ತಿಳಿಯಬೇಕೆಂದು ಕುತೂಹಲವು ಬರುವುದು ಆದರೆ ಆ ಮಂಡಲವಿರುವಾಗ ಆ ಕುತೂಹಲಕ್ಕೆ ಎಡೆಯಿಲ್ಲ ಮೌನಬುದ್ಧಿಗಳು ಆ ಮಂಡಲವನ್ನಲ್ಲದೆ ಮತ್ತೊಂದನ್ನು ಗಮನಿಸುವವು ಆ ತೇಜಸು ಎದುರಿಗೆ ಇದ್ದಾಗ ಶ್ರೋತೃವು ಶ್ರೋತೃವು ಬಾಹ್ಯ ಶಬ್ದವನ್ನು ಕೇಳುತ್ತಿರಲಿಲ್ಲ ಉಸಿರಾಡುತ್ತಿತ್ತೋ ಇಲ್ಲವೋ ಅದು ಗೊತ್ತಾಗುತ್ತಿರಲಿಲ್ಲ ಸ್ಪರ್ಶವಂತೋ ಎಲ್ಲಿಗೋ ಓಡಿ ಹೋಗಿರುತ್ತಿತ್ತು ಅದಿಲ್ಲದಾಗ ಒಮ್ಮೊಮ್ಮೆ ಕುತೂಹಲವು ಬರುವುದು ಬಂದಾಗ ಮನಸ್ಸು ಇದು ಜಾಗ್ರ ಸ್ವಪ್ನವಿರಬೇಕು ಜಾಗ್ರತಿನಂತೆ ಬಾಹ್ಯ ಸ್ಮೃತಿಯಲ್ಲಿದೆ ಕನಸಿನಂತೆ ಜ್ಞಾನೇಂದ್ರಿಯಗಳ ಕರ್ಮ ನಡೆಯುತ್ತಿದೆ ಎನ್ನುವುದು ಅಲ್ಲಿಂದ ಮುಂದೆ ವಿಚಾರವೂ ಹೋಗುತ್ತಿರಲಿಲ್ಲ ಅಲ್ಲಿಗೆ ತುಂಡರಿಸಿದಂತಾಗಿ ಕುತೂಹಲವೇ ಬತ್ತಿಹೋಗುವುದು ಈಗ ಯಾಜ್ಞವಲ್ಚನೆಗೆ ಅಗ್ನಿದೇವನಿಂದ ಆದೇಶ ಬಂದಿದೆ ಪಂಚಭೂತಗಳನ್ನು ಪ್ರತ್ಯೇಕ ಪ್ರತ್ಯೇಕ ಪ್ರತ್ಯೇಕ ಪ್ರತ್ಯೇಕವಾಗಿ ನೋಡು ಎಂದು ಆದರೆ ನೋಡುವುದು ಹೇಗೆ ಎತ್ತ ತಿರುಗಿದರೂ ಪಂಚಭೂತಗಳಿಂದ ಆದ ವಸ್ತು ಜಾತ ವಸ್ತುಜಾತವೆಯ ಕಾಣಿಕೆ ಕಾಣುತ್ತಿದೆ ಬೇಕೆಂದರೆ ಅಗ್ನಿಧ್ಯಾನದಿಂದ ಪಂಚಭೂತಗಳು ಗೂಡು ಕಟ್ಟಿಕೊಂಡಿರುವ ಪಂಚಭೂತಗಳ ಗೂಡಿ ಕಟ್ಟಿಕೊಂಡಿರುವ ಚೇತನ ಭಾಸವನ್ನು ನೋಡಬಹುದು ಅದು ಆ ಗೂಡು ತಾನು ಎಂದುಕೊಂಡೇ ಹುಟ್ಟುದು ಹುಟ್ಟುತ್ತದೆ ಅದು ಗರ್ಭದಲ್ಲಿರುವಾಗ ಅದನ್ನು ಮಾತನಾಡಿಸಿ ನೋಡಬೇಕು ಅದು ಬ್ರಹ್ಮಚಾರಿಯಾಗಿರುವ ತನ್ನ ಸಾಧ್ಯ ಹೀಗೆ ಅಸಾಧ್ಯವಾದದ್ದನ್ನು ಬಿಟ್ಟು ಸಾಧ್ಯವಾದ ಜಪವನ್ನು ಮಾಡಿಕೊಂಡು ಇರೋಣವೆಂದರೆ ಪ್ರಶ್ನೆವು ಮನಸ್ಸಿಗೆ ಬಂದಿದೆ ಸುಮ್ಮನೆ ಕುಳುಕುಳ್ಳಿರಲು ಸಹ ಸಾಧ್ಯವಿಲ್ಲ ಹೀಗಾಗಿ ದೀರ್ಘಕಾಲ ನಡೆಯುತ್ತಿದ್ದ ಜಪವು ಕೊಂಚ ಹೊತ್ತು ಕ್ಲುಪ್ತ ಕಾಲದಲ್ಲಿ ನಡೆದು ಮಿಕ್ಕ ಹೊತ್ತಿನಲ್ಲೆಲ್ಲ ಆ ವಿಚಾರವೇ ನಡೆಯುತ್ತಿದೆ ವಿಚಾರವೆಂದರೇನು ಒಂದೇ ಪ್ರಶ್ನೆ ಪಂಚಭೂತಗಳನ್ನು ಪ್ರತ್ಯೇಕವಾಗಿ ನೋಡುವುದು ಹೇಗೆ ಹಿಂದೆ ಮುಂದೆ ತಿರುಗಿ ತಿರುಗಿ ಅದೇ ಪ್ರಶ್ನೆ ಅದೇ ಪ್ರಶ್ನೆ ಅದೇ ಪ್ರಶ್ನೆ ಹೀಗೆ ಪ್ರಶ್ನೆವನ್ನು ಮುಂದಿಟ್ಟುಕೊಂಡು ಪ್ರಭಾವಿಸುತ್ತಿರುವಾಗ ಆ ದಿನ ಹಸುವಿನೊಡನೆಗೆ ನೆನಪಾಯಿತು ಹಸುವು ಹೇಳಿದ್ದುದು ಎಲ್ಲವೂ ಮನಸ್ಸಿಗೆ ಬಂದು ಉತ್ತರ ಹೇಳುವುದು ಉದಾಹರಣೆ ಅದರ ಹಿಂದಿನ ಪ್ರಾಣದವರೆಗೆ ನನ್ನ ಪ್ರಶ್ನೆ ಹೋಗಬೇಕು ಆಗ ಕೋಷ್ಠಗತವಾದ ಪ್ರಾಣವು ವಿಶ್ವದಲ್ಲಿರುವ ಪ್ರಾಣವನ್ನು ಸೇರಿ ವಿಶ್ವದ ಮೇಲೇ ಯಾವ ಮೂಲೆಯಲ್ಲೋ ಇರುವ ಉತ್ತರವನ್ನು ಹಿಡಿದು ತರುವುದು ಆದರೆ ಈಗ ನನಗೆ ಬೇಕಾದದ್ದು ಕ್ರಿಯೆ ಈ ಕ್ರಿಯೆಯು ಮೊದಲು ವಾಗ್ ಮೊದಲು ಉತ್ತರವನ್ನು ಪಡೆದುಕೊಳ್ಳಬೇಕು ಅದಕ್ಕೇನು ಮಾಡಬೇಕು ಮೊದಲು ವ್ಯಾಪಾರದ ಕಥೆಯನ್ನೇ ಕೇಳೋಣ ಕೇಳೋಣ ವ್ಯಾಪಾರವನ್ನು ಮಾಡುವ ಯೋಚನೆ ಎಂದು ಸಿದ್ಧಾಂತಕ್ಕೆ ಬಂದನು ಪ್ರಾಣದೇವನನ್ನೇ ಸಾಕ್ಷಾತ್ಕರಿಸಿಕೊಂಡು ಕೇಳಬಾರದೇಕೆ ಎಂದು ಇನ್ನೊಂದು ಪ್ರಶ್ನೆ ಹೊಂದಿತು ಆದರೆ ಅದನನ್ನು ಕೇಳುವುದಕ್ಕೆ ಏನೋ ಹೆದರಿಕೆ ಅಗ್ನಿದೇವನ ಅಪ್ಪಣೆಯಾಗಿದೆ ಎಂದರಾಯಿತು ಎಂದು ಇನ್ನೊಂದು ಧೈರ್ಯ ಆದರೂ ಮನಸ್ಸು ಮಾಡಿಲ್ಲ ಏಕೋ ದಿಗಿಲಾಗುತ್ತಿದೆ ನಾನಿಷ್ಟು ಈ ದಿವಸ ಪ್ರಾಣಪರಿಚರ್ಯೂ ಮಾಡಿರುವೆನು ಅಲ್ಲದೆ ಪ್ರಾಣದೇವನ ನನಗೆ ಹೊಸಬನೆಯೂ ಅಲ್ಲ ಈಗಿರಲು ದಿಗಿಲೇಕೆ ಎಂದು ಅಧೈರ್ಯ ವಿನಾಶಕವೆಂದು ಅಧೈರ್ಯ ವಿನಾಶಕವಾದ ನಂಬಿಕೆಯೊಂದು ಹೀಗೆ ಹಳೆ ಸುರಿದು ಮತ್ತೆ ಪಯೋವ್ರತವನ್ನು ಆರಂಭಿಸಿದನು ಒಂದು ಮಂಡಲ ಪಯೋವ್ರತದಲ್ಲಿದ್ದು ಪ್ರಾಣದೇವನನ್ನು ಕೇಳುವುದು ಎಂದು ಗೊತ್ತು ಮಾಡಿಕೊಂಡನು ಆದರೆ ಇನ್ನೊಬ್ಬರು ಇನ್ನೊಬ್ಬರ ಆಶ್ರಮದಲ್ಲಿರುವಾಗ ಅವರನ್ನು ಕೇಳದೆ ತಾನೇ ತಾನೇ ಸ್ವತಂತ್ರಿಸುವುದೆಂತೂ ಆದ್ದರಿಂದ ಉದ್ದಾಲಕರು ಅರ್ಪಣೆಯನ್ನು ಪಡೆದು ಆಚಾರ್ಯಣಿಯವರ ಅನುಮತಿಯನ್ನು ಪಯೋ ಅನು ಅನುಮತಿಯಿಂದ ಪಯೋವ್ರತವನ್ನು ಆರಂಭಿಸುವುದು ಎಂದರಾಯಿತು ಎಂದಾಯಿತು ಒಂದು ದಿನ ಆಚಾರ್ಯ ಉದ್ದಾಲಕರು ಇಡೀ ಹೊತ್ತಿನಲ್ಲಿ ಆಶ್ರಮದ ಭಾಗದಲ್ಲಿ ಇರುವ ಹಾಸಗಲ್ಲಿನ ಮೇಲೆ ಕೃಷ್ಣಾದಿನವನ್ನು ಹಾಕಿಕೊಂಡು ಕುಳಿತಿದ್ದಾರೆ ಯಾಜ್ಞವಲ್ಕಿಯನ್ನು ಬರುತ್ತಿರುವುದು ಕಾಣಿಸಿತು ಅವರಿಗೆ ಯಾಜ್ಞವಲ್ಕಿಯನೆಂದರೆ ಬಹಳ ಅಭಿಮಾನ ಅದರಲ್ಲೂ ಆಚಾರ್ಯನಿಯವರಿಂದ ಪ್ರಾಣಾಗ್ನಿ ಸಂಭಾಷಣೆಗಳನ್ನು ಹಿಡಿದ ಮೇಲದ್ದು ಈ ಅಭಿಮಾನವು ಗೌರವವಾಗಿತ್ತು ಇಂದು ಬರುತ್ತಿರುವವನನ್ನು ಅವನ ಮುಖದ ಮೇಲಿರುವ ಭಾವವನ್ನು ಕಂಡು ಏನೋ ಕೇಳಬೇಕೆಂದು ಇವನ ಇವನು ಅಗ್ನಿಪ್ರಾಣ ಆದಿತ್ಯರನ್ನು ಬಿಟ್ಟು ಇನ್ನೇನನ್ನೂ ಕೇಳುವಂತಿಲ್ಲ ಏನು ಕೇಳಿದರೂ ಹೇಳಬೇಕು ಎಂದು ಕಂಡರು ಅವರು ತಮ್ಮ ಅಂಗಾಂಗಗಳು ಯಾಜ್ಞವಲ್ಕಿಯನನ್ನು ಕಂಡು ಪ್ರಸನ್ನವಾಗಿರುವುದನ್ನು ಕಂಡರು ಆಶ್ಚರ್ಯವಾಯಿತು ಹಾಗಾದರೆ ದೇವತೆಗಳು ತಮ್ಮ ಭಕ್ತರನ್ನು ಕಂಡರೆ ಇಷ್ಟು ವಿಶ್ವಾಸ ಮಾಡುವರೆ ಮುಂದೇನಾದರೂ ಆಗಲಿ ಈಗಲಂತೂ ಇವನಿಂದಲೇ ನಮಗೆ ಪ್ರಯೋಜನವಾದಂತಾಯಿತು ಎಂದು ಪ್ರಸನ್ನರಾಗಿ ಸಾವಧಾನರಾಗಿ ಕುಳಿತರು ಯಾಜ್ಞವಲ್ಕಿಯನು ಬಂದನು ಬಂದವನೇ ಹಿರಿಯರನ್ನು ಕಂಡು ಕಿರಿಯರಿಗೆ ಸಹಜವಾದ ವಿನಯ ವಿಶ್ವಾಸಗಳಿಂದ ಅಭಿವಾದನ ಮಾಡಿ ಆಶೀರ್ವಾದವನ್ನು ಪಡೆದು ಅವರ ಅಪ್ಪಣೆಯಂತೆ ನೆಲದ ಮೇಲೆ ಕುಳಿತನು ಆಚಾರ್ಯನು ಕೂಡದು ಎಂದು ಯಾರನ್ನೋ ಕೂಗಿ ಒಳಗಿನಿಂದ ಕೃಷ್ಣಾಜಿನ ತರಿಸಿ ಹಾಕಿ ಅದರ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದರು ಯಾಜ್ಞವಲ್ಕಿಯನು ಹಾಗೆ ಮಾಡಿದನು ಆ ವೇಳೆಗೆ ಆಚಾರ್ಯವರು ಅತ್ತ ಬಂದು ನೋಡಿದಿರಾ ಇದೀಗ ಸರಿಯಾದ ಜೋಡಿ ಆ ದಿನ ಅಗ್ನಿದೇವನ ಅಪ್ಪಣೆಯಾಗಿತ್ತು ನೀವು ಬಂದ ಮೇಲೆ ನಿಮ್ಮ ಬಳಿ ಪಂಚಾತ್ಮ ಸಂಕ್ರಮಣ ವಿದ್ಯೆಯನ್ನು ಅವಸ್ಥಾಕ್ರಮ ವಿಚಾರವನ್ನು ಕುರಿತು ಪ್ರಸ್ತಾಪಿಸಬೇಕೆಂದು ಈ ದಿನ ಕುಮಾರನು ಅದಕ್ಕೆ ಬಂದಿರುವನ್ನೇನೋ ಎಂದರು ಅವರ ಮಾತನ್ನು ಕೇಳಿ ಯಾಜ್ಞವಲ್ಕಿನಿಗೆ ಯೋಚನೆಗಿಟ್ಟುಕೊಂಡಿತು ಇವರು ಜಾತವೇದವೆನ್ನುತ್ತಾರೆ ಆಚಾರ್ಯಾಣಿಯವರ ಮುಖದಲ್ಲಿನಿಂದ ಅಗ್ನಿದೇವನೆಂದು ಸರ್ವಜ್ಞ ಬೀಜವೆಂದು ಸರ್ವಜ್ಞ ಬೀಜವಿದೆಯೆಂದು ಹೇಳಿದ ಹೇಳಿದ ಹಾಗಾದರೆ ನಾನು ತಪಸ್ಸು ಮಾಡಬೇಕಾದದ್ದು ಒಂದೇ ಒಂದು ಸಕಾಲದಲ್ಲಿ ಋತು ಲಿಂಗನ್ಯಾಯ ಋತುಲಿಂಗ ನ್ಯಾಯ ಅಂದರೆ ಆಯಾ ಋತುಗೆ ತಕ್ಕಂತೆ ಮರಹಿ ಮೊದಲಾದ ಬಾಹ್ಯ ಪ್ರಪಂಚದಲ್ಲಿ ಆಯಾ ಗುರುತುಗಳು ಯಾರ ಅಪೇಕ್ಷೆ ಇಲ್ಲದೆ ವ್ಯಕ್ತವಾಗುವುವು ಎಂಬ ನ್ಯಾಯ ಹಾಗೆ ಹಾಗಲೇ ನಾನು ತಡೆದರೇನು ನಷ್ಟ ಅವರ ಬಾಯಿಯಿಂದಲೇ ಬರುತ್ತಿದೆಯಲ್ಲ ನನ್ನನ್ನು ಕಾಯುವುದಕ್ಕೆ ಪ್ರಾಣಾಗ್ನೆಗಳಿಬ್ಬರವೂ ಸಿದ್ಧವಾಗಿರುವರೆಂದು ಸುಮ್ಮನೆ ಕುಳಿತುಕೊಂಡನು ಆಚಾರ್ಯರು ಯಾಜ್ಞಿವಾಲ್ಕ ಏನು ಬಂದು ಹೇಳದೇ ಇಲ್ಲವಲ್ಲ ಎಂದರು ಅವನೇನು ಹೇಳಬೇಕು ತನ್ನ ಪ್ರಶ್ನೆಯನ್ನು ಅತ್ತಿಟ್ಟುಕೊಂಡು ತಾಯಿಯವರು ಆಗಲೇ ಹೇಳಿದರು ಇನ್ನು ನಾನು ಎತ್ತಕ್ಕೆ ಅದನ್ನೇ ಮತ್ತೆ ಆಡಬೇಕೆಂದು ಸುಮನಿದ್ದೇನೆ ಎಂದನು ಆಚಾರ್ಯರು ಹಾಗೋ ಎಂದು ಹಿಂತಿರುಗಿ ನೋಡಿದರು ಹಾಲಾಕಿನಿಯೋ ವಸ್ತಿಯಿಂದ ಹೊಸ್ತಲಿನಿಂದೊಳಗೆ ಒಂದು ಕೃಷ್ಣಾಜಿನವನ್ನು ಹಾಕಿಕೊಂಡು ಕುಳಿತಿದ್ದಾಳೆ ಅದನ್ನು ಕಂಡು ಉದ್ದಾಲಕರಿಗೆ ಬಹು ಸಂತೋಷವಾಯಿತು ನೀನಿದೆಯೋ ಇಲ್ಲವೋ ಎಂದು ತಿರುಗಿ ನೋಡಿದೆ ಇದೋ ನೋಡು ಅಮೃತ ಬಂದಿದೆ ನನ್ನಿಂದ ಅಮೃತ ಕರೆಸು ಕರೆಸುತ್ತದೆ ಇಬ್ಬರೂ ಆ ವರ್ಷದ ಪ್ರಯೋಜನ ಪಡೆಯೋಣ ಎಂದು ಯಾಜ್ಞವಲ್ಕಿಯ ನಕರಿಗೆ ತಿರುಗಿದರು ನೋಡು ಯಾಜ್ಞವಲ್ಕ್ಯ ಪಂಚಾತ್ಮ ಸಂಕ್ರಮಣ ಅವಸಾ ಅವಸ್ಥಾತ್ರಯ ವಿಚಾರಗಳನ್ನು ಮೊದಲು ತೆಗೆದುಕೊಳ್ಳಬೇಕು ಈ ಅವಸ್ಥಾತ್ರಯವನ್ನು ಕುರಿತು ಹೇಳುವುದಕ್ಕೆ ಮುಂಚೆ ಹೇಳಬಹಾದುದ್ದಷ್ಟು ಇದೆ ಕೇಳು ಆಜ್ಞರು ಅವಸ್ಥೆಯಿಂದ ಅವಸ್ಥೆಗೆ ಪ್ರಕೃತಿ ವಶರಾಗಿ ಹೋಗಿಬರುವರು ಜ್ಞಾನ ಜ್ಞಾನ ಜ್ಞಾನದವನು ಜ್ಞಾನದವನು ಸಾಕ್ಷಿಯಾಗಬೇಕು ಅವನಿಗೆ ಕನಸು ನಿದ್ದೆ ಎನ್ನುವುದು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಹೋಗಿ ಬಂದಂತಿರಬೇಕು ಜ್ಞಾನಾಗುವವರೆಗೂ ಜ್ಞಾನಾಗುವವರೆಗೂ ಇದು ಸಾಧ್ಯವಿಲ್ಲ ಇದು ಆಗುವವರೆಗೂ ಜ್ಞಾನಾಗುವಂತಿಲ್ಲ ಇದು ಇಲ್ಲಿಯವರೆಗೆ ಇಲ್ಲಿರುವ ಗುಟ್ಟು ಯಾಜ್ಞವಲ್ಕಿನು ಮೈಯಲ್ಲಾ ಕಿವಿಯಾಗಿ ಕುಳಿತನು ಆಲಾಕಿನಿಯು ಆ ವಿದ್ಯೆಯನ್ನು ಬಳವಳಂತೆ ಅನುಸಂಧಾನ ಮಾಡುತ್ತಿದ್ದಾಳೆ ಆಗಲೇ ಆಕೆಗೆ ಸಾಕ್ಷಿಭಾವವು ಬಂದಿದೆ ಆಚಾರ್ಯರು ಮುಂದುವರಿದರು ನೋಡು ಈ ಗುಟ್ಟನ್ನು ತಿಳಿಯುವುದಕ್ಕೆ ಇಂದನು ನೂರೊಂದು ವರ್ಷ ಬ್ರಹ್ಮಚರ್ಯೆ ಮಾಡಿದನು ಮತ್ತೊಂದು ಮಾರ್ಗದಿಂದ ಅದನ್ನು ಭೇದಿಸಿದ ಯಮರಾಜನು ನಚಿಕೇತನಿಗೆ ಅದರ ಗುಟ್ಟನ್ನು ಹೇಳಿದನು ಜಗತ್ತಿನ ಕೊನೆಯಲ್ಲಿ ಸ್ವಪ್ನದ ಆರಂಭದಲ್ಲಿ ಇರುವ ಸ್ಥಿತಿಯಲ್ಲಿ ಈ ಸಾಕ್ಷಿಭಾವವು ಲಭಿಸುವುದು ಜಾಗ್ರತಿನ ಕರ್ಮೇಂದ್ರಿಯಗಳಲ್ಲಿ ಬೆರೆತಿದ್ದ ಮನಸ್ಸು ಅವುಗಳಿಂದ ಬಿಡಿಸಿಕೊಂಡು ಸ್ವಪ್ನದ ಜ್ಞಾನೇಂದ್ರಿಯಗಳಿಗೆ ಇನ್ನೂ ಸಿಕ್ಕದಿರುವಾಗ ಇದನ್ನು ನೋಡಬೇಕು ಮನಸ್ಸು ಇತ್ತ ಇಂದ್ರಿಯಗಳು ಅತ್ತ ಬುದ್ಧಿ ಎರಡಕ್ಕೂ ಸಂಬಂಧಿಸಿದಂತೆ ಇದ್ದರೆ ಎಳೆದು ಕಟ್ಟಿದ ಹಗ್ಗದಂತೆ ಜೀವವು ತನ್ನ ಸಂಕಲ್ಪ ವಿಕಲ್ಪಗಳನ್ನು ಮಾಡುತ್ತಾ ಕುಳುತ್ತಿರುವುದು ಹಾಗಿಲ್ಲದೆ ಇಂದ್ರಿಯ ಇಂದ್ರಿಯ ಸಂಬಂಧವನ್ನು ಬಿಟ್ಟು ಬುದ್ಧಿಗೆ ಮಾತ್ರ ಸಂಬಂಧಿಸಿದ ಹಾಗೆ ಇದ್ದರೆ ಮನವು ನೆಲದ ಮೇಲೆ ಬಿದ್ದ ಹಗ್ಗದಂತೆ ಯಾವ ಕೆಲಸಕ್ಕೂ ಇಲ್ಲದಾಗಿ ತಾನಿದ್ದರೂ ಇಲ್ಲದಂತಾಗುವುದು ಆಗ ತೋರುವ ಜಾಗೃ ಜಾಗೃತ್ ಸ್ವಪ್ನ ಸುಶುಪ್ತಿಗಳೆಂಬ ಮೂರು ಅವಸ್ಥೆಯು ಅಲ್ಲದೆ ನಾಲ್ಕನೇ ಅವಸ್ಥೆಯಲ್ಲಿ ಸಾಕ್ಷಿಯ ದರ್ಶನವಾಗುವುದು ಹಾಗೆ ಆಗಾಗ ಜಾಗ್ರತಲ್ಲ ಸ್ವಪ್ನವಲ್ಲ ಸುಷಿಪ್ತಿಯಂತೂ ಅಲ್ಲವೇ ಅಲ್ಲ ಈ ಸ್ಥಿತಿಯಲ್ಲಿ ಕುರಿತು ನೋಡುವುದನ್ನು ಹರಿತವನಿಗೆ ತತ್ವ ದರ್ಶನವಾಗುವುದು ಆ ದರ್ಶನವು ಇತ್ತ ಅತ್ತ ಸುಷುಪ್ತಿಗಳನ್ನು ಆವರಿಸಿದಾಗ ಸುಷುಪ್ತಿ ಇಲ್ಲವಾಗುವುದು ಹೀಗೆ ಜಾಗ್ರ ಸುಷುಪ್ತಿಗಳು ಎರಡೂ ಇದ್ದೂ ಇಲ್ಲವಾದಾಗ ಆ ಸಾಕ್ಷಿಭಾವವು ತಾನೇ ತಾನಾಗಿ ಮಹಾದರ್ಶನವಾಗುವಾಗುವುದು ತಿಳಿಯುತ್ತಾ ತಿಳಿಯುತ್ತೇವಾ ಯಾಜ್ಞವಲ್ಕ್ಯ ಯಾಜ್ಞವಲ್ಕ್ಯನು ಹಿಂದೆ ತನಗಾಗಿದ್ದ ಜ್ಯೋತಿ ದರ್ಶನವನ್ನು ನೆನೆದುಕೊಂಡನು ಹಾಗೆ ನೆನೆಯುವ ನೆಲದಂತೆ ಅವನ ಜೀವವು ತನ್ನ ವಿಶ್ವಸ್ಥಾನವಾದ ಭೂಮದ್ಯವನ್ನು ಬಿಟ್ಟಿದೆ ಜೀವನಿಗೆ ವಿಶ್ವ ತೈಜಸ್ ತ್ಯಾಜ್ಯ ಎಂದು ಮೂಲ ಹೆಸರು ಭ್ರೂಮದ್ಯ ಕಂಠ ಹೃದಯ ಎಂಬ ಮೂರು ಸ್ಥಾನಗಳು ಅವನ ಜೀವನ ತನ್ನ ವಿಶ್ವ ಸ್ಥಾನವಾದ ಭೂಮದ್ಯವನ್ನು ಬಿಟ್ಟಿದೆ ತೈಜಸ್ಥಾನವಾದ ಕಂಠವನ್ನು ಇನ್ನೂ ಸೇರಿಲ್ಲ ಇಂದು ಇವನೇ ಸ್ಥಾನದಲ್ಲಿ ಯಾರೋ ಮೇಲಿನಿಂದ ಎಳೆಯುತ್ತಿದ್ದಾರೆ ಕೆಳಕ್ಕೆ ಹೋಗುವುದಂತೆ ಯಾರೋ ತಡೆಯುತ್ತಿದ್ದಾರೆ ಕುಮಾರನಿಗೆ ಆ ವಿಶಾಲ ಜಗತ್ತಿಗೆಲ್ಲ ಆಚಾರ್ಯರ ಮಾತುಗಳಲ್ಲಿ ಕೇಂದ್ರೀಕೃತವಾದಂತಿದೆ ಎಳೆಯುತ್ತಿರುವವರು ಯಾರು ತನ್ನನ್ನು ಕೆಳಗೆ ಬೆಳೆದಂತೆ ತಡೆದಿರುವವರು ಯಾರು ಎಂಬುದನ್ನು ನೋಡುವುದಕ್ಕೂ ಅವಕಾಶವಿಲ್ಲ ದೇಹವೆಲ್ಲ ಕಿವಿಯಾಗಿದ್ದರೆ ಹೇಗೆ ಕೇಳುವುದು ಹಾಗೆ ಕೇಳುತ್ತಿದ್ದಾನೆ ಆಚಾರ್ಯರು ಅದನ್ನು ಕಂಡರು ಅವರು ಅವನ ದೇಹವನ್ನು ಪ್ರವೇಶಿಸಿದೆಯೇ ಅವನ ಸ್ಥಿತಿಯನ್ನು ಕಂಡುಕೊಂಡರು ಎಲ್ಲವೂ ಕನ್ನಡಿಯಲ್ಲೇ ಕಂಡಂತೆ ಅವರಿಗೆ ಹೊಡೆದು ಹೋಯಿತು ಅದನ್ನು ಅವರ ಸ್ಥಿತಿಯನ್ನು ಹೆಂಡತಿಗೂ ತೋರಿಸಬೇಕೆಂದು ಅವರೇ ಇಷ್ಟ ಆದರೆ ಆಕೆಯೂ ಅನುಸಂಧಾನ ಮಾಡುತ್ತಿದ್ದಾಳೆ ಆಚಾರ್ಯರು ಒಂದು ಗಳಿಗೆ ಸುಮ್ಮನಿದ್ದರು ಆಗ ಅವರಿಗೆ ಒಂದು ಯೋಚನೆ ಬಂತು ಯಾಜ್ಞವಲ್ಕ್ಯನು ಹೀಗೆ ವ್ಯಾಪಾರವಂತನಾಗುವುದು ಹೇಗೆ ತನ್ನ ಮಾತಿನ ಬಲದಿಂದ ಎನ್ನುವುದಾದರೆ ಇದುವರೆಗೆ ಆ ಈ ವಿಚಾರವನ್ನು ಅನೇಕರಿಗೆ ಹೇಳಿದ್ದೇನೆ ಅವರು ಯಾರಿಗೂ ಮೊದಲನೆಯ ಸತ್ತಿಗೆ ಹೀಗೆ ವ್ಯಾಪಾರವು ಆರಂಭವಾಗಲಿಲ್ಲ ಆದ್ದರಿಂದ ಇದು ಯಾಜ್ಞವಲ್ಕ್ಯನ ಪೂರ್ವ ಪುಣ್ಯವಿರಬೇಕು ಎಂದುಕೊಂಡರು ಅಷ್ಟರಲ್ಲಿ ಯಾಜ್ಞವಲ್ಕ್ಯನು ವ್ಯಾಪಾರವನ್ನು ಮುಗಿಸಿ ಹಿಂತಿರುಗುವಂತೆ ಕಾಣಿಸಿತು ಮತ್ತೆ ಆತನನ್ನೇ ಸಂಬೋಧಿಸಿ ಹಿಡಿದನು ನೋಡು ಯಾಜ್ಞವಲ್ಕ್ಯ ಅಲ್ಲಿ ಇರುವಾಗಲೇ ನೋಡು ನಿನ್ನನ್ನು ಕೆಳಕ್ಕೆ ಬೆಳೆಯದಂತೆ ತಡೆಯುವ ಯಾರು ಮೇಲಕ್ಕೆ ಎಳೆಯುತ್ತಿರುವವರು ಯಾರು ಈ ಸಲ ಮಾತಿನಲ್ಲಿ ಆಜ್ಞೆಯ ಭಾವವಿತ್ತು ದೊಡ್ಡವರು ಚಿಕ್ಕವರಿಗೆ ಹೇಳುವಾಗ ಅದವರು ವಾತ್ಸಲ್ಯ ಅಧಿಕಾರಗಳೆರಡೂ ಇದು ಯಾಜ್ಞವಲ್ಕಿಯನ್ನು ನೋಡಿದನು ತನ್ನನ್ನು ಮೇಲಕ್ಕೆ ಇಳಿಯುತ್ತಿರುವುದು ಸೂರ್ಯ ಕಿರಣಗಳು ತಾನು ಇರುವುದು ಭೂಮ್ಯಾಕಾಶಗಳೆರಡೂ ಅಲ್ಲದ ಅಂತರಿಕ್ಷ ಅಲ್ಲಿಂದ ಕೆಳಕ್ಕೆ ಬೀಳದಂತೆ ತರುಣಿಯೊಬ್ಬಳು ತನ್ನ ಕೈಗಳನ್ನು ಚಾಚಿ ಅಲ್ಲಿ ಅವಳ ಅವನನ್ನು ಹಿಡಿದಿದ್ದಾಳೆ ಆಕೆಯನ್ನು ಕೇಳಿದರೆ ನಾನು ಸೂರ್ಯಗನದವಳು ನಿನಗೆ ನನ್ ನಿನಗೀಗ ಸಾಕು ಎಂದು ಮೈಮರೆಯುತ್ತಾಳೆ ಅವಳು ಮೈ ಮರೆಯುತ್ತಿದ್ದ ಹಾಗೆ ಸೂರ್ಯಕಿರಣಗಳು ಮರಿಯಾಗುತ್ತವೆ ಆದರೆ ಆ ಮೇಲಿನ ತುಯಿತ ಕೆಳಗಿನ ಹಿಡಿತ ಇವು ತಪ್ಪಿಲ್ಲ ಆಚಾರ್ಯರು ಅವರು ಆಡಿದ ಮಾತನ್ನು ಅಲೌಕಿಕ ಶ್ರವಣ ಶಕ್ತಿಯಿಂದ ಕೇಳಿದರು ಬಹು ಸಂತೋಷವಾಯಿತು ಕುಮಾರನು ತಾನಾಗೆ ಎಚ್ಚರವಾಗಲಿಂದ ಸಮಾಧಾನವಾಗಿ ಕಾಯುತ್ತಾ ಕುಳಿತರು ಅಷ್ಟು ಮೇಲೆ ಯಾಜ್ಞವಾಲ್ಕಿಯನು ಎಚ್ಚರಗೊಂಡರು ಅದುವರೆಗೂ ಅವನು ಮಾಡುತ್ತಿದ್ದ ಮಾಡಿದ ಮಾಡುತ್ತಿದ್ದ ವ್ಯಾಪಾರವೆಲ್ಲ ಒತ್ತನ್ನು ಮನೆ ಮುಂದಿರುವ ಭೋಗುಣಿಯ ನೀರಿನಲ್ಲಿ ಹಾಡುತ್ತಿರುವ ಹಾಳು ಹಾರಾಡುತ್ತಿರುವ ಮೀನಿನ ವ್ಯಾಪಾರದಂತೆ ಸ್ಪಷ್ಟವಾಗಿ ಕಾಣುತ್ತಿದ್ದರು ಆಚಾರ್ಯರು ಒಂದು ಮಾತನ್ನೂ ಆಡದೆ ಕುಳಿತಿದ್ದರು ಯಾಜ್ಞವಲ್ಕಿಯನ್ನು ಕಣ್ಣು ಬಿಟ್ಟು ನಗುತ್ತಾ ಆಚಾರ್ಯರಿಗೆ ನಮಸ್ಕಾರ ಮಾಡಿದನು ಆಚಾರ್ಯರು ಕೇಳಿದರು ಆಚಾರ್ಯರು ಹೇಳಿದರು ಏನೇನು ಕಂಡೆಯ ಯಜ್ಞಾವಲ್ಕ್ಯ ಏನು ಹೇಳಿದೆ ಆಚಾರ್ಯ ನಾನು ಕಂಡುದನ್ನು ಹೇಳಲು ನನಗೆ ಬಾಯಿಲ್ಲ ಬಾಯಿಲ್ಲ ಆದ್ದರಿಂದ ಕೊಂಚ ಹೆಚ್ಚು ಕಡಿಮೆಯಾದರೆ ಕ್ಷಮಿಸಿ ಮೊದಲು ಭ್ರೂಮಧ್ಯದಿಂದ ಏನೋ ಒಂದು ಅದೃಷ್ಟ ಪದಾರ್ಥವು ಉರುಳಿದಂತಾಯಿತು ಆಗ ತಲೆಯೂ ಮುಂದಕ್ಕೆ ಬೀಳಬೇಕಾಗಿತ್ತು ಯಾರೋ ಬೀಳುತ್ತಿದ್ದ ತಲೆಯನ್ನು ಹಾಗೆಯೇ ನಿಲ್ಲಿಸಿಕೊಂಡರು ಒಳಗೆ ಬೀಳುತ್ತಿದ್ದ ಆ ಪದಾರ್ಥವನ್ನು ಯಾರೋ ಹಾತುಕೊಂಡು ಅಲ್ಲಿಯೇ ನಿಲ್ಲಿಸಿದರು ನಾನು ನಿಂತಿರುವುದು ಭೂಮಿಯಲ್ಲ ಭೂಮಿಯಲ್ಲ ಆಕಾಶವಲ್ಲ ಎನಿಸಿತು ಕೂಡಲೇ ತಾನಾಗೆ ಹೊಳೆಯಿತು ಇದು ಅಂತರಿಕ್ಷವೆಂದು ಅಲ್ಲಿ ತಾವು ಹೇಳುತ್ತಿದ್ದ ಮಾತುಗಳು ನಾವು ಆಡಿದ ಮಾತುಗಳಂತಿರದೆ ವ್ಯಾಪಾರವನ್ನು ಪ್ರಚೋದಿಸುವ ಕ್ರಿಯೆಗಳಂತಿದ್ದವು ಅತ್ತ ಆದಿತ್ಯನ ಕಿರಣಗಳು ಇತ್ತ ಆದಿತ್ಯಗಣದ ದೇವಿಯೊಬ್ಬಳು ಇಬ್ಬರೂ ಒಂದು ಜ್ಯೋತಿರ್ಮಂಡಲವನ್ನು ಹಿಡಿದುಕೊಂಡಿದ್ದರು ಆ ಜ್ಯೋತಿರ್ಮಂಡಲವೇ ನಾನು ಎಂದು ಹೊಳೆಯುತ್ತಿತ್ತು ಮಗುಲಲ್ಲಿ ತಾವು ಹೇಳಿದಂತೆ ಒಂದು ಹಗ್ಗು ಜ್ಯೋತಿ ಬಿದ್ದಿತ್ತು ಆ ಮಂಡಲವು ತಾನೊಂದು ಸಂಪುಟದಲ್ಲಿರುವಂತೆ ತೋರುತ್ತಿತ್ತು ತಾನು ಜ್ಯೋತಿ ತಾನು ಜ್ಯೋತಿ ಏನೋ ಜ್ಯೋತಿಯೇ ಎಲ್ಲೆಲ್ಲೂ ಕಾಣುತ್ತಿತ್ತು ಆ ಸಂಪುಟವೇ ಬುದ್ಧಿ ಯಜ್ಞಾಲಕಿಯ ಆ ಜ್ಯೋತ ಬಿದ್ದಿದ್ದ ಹಗ್ಗದಂತಿದ್ದ ಪ್ರಕಾಶವೇ ಮನಸ್ಸು ನಿನ್ನನ್ನು ಕೆಳಕ್ಕೆ ಬಿಡದಂತೆ ಹಿಡಿದಿದ್ದವಳು ಉಷಾದೇವಿ ಇದೋ ಆಕೆಯು ಬಂದಿರುವವಳು ಋಗ್ ಉಷಾಸುಪ್ತದಿಂದ ಆಕೆಯನ್ನು ಆರಾಧಿಸು ಆಚಾರ್ಯರು ಆಚಾರ್ಯನಿಯು ಆ ಸ್ವಾಮಿಯವು ಮುಗಿಯುವವರೆಗೂ ಕೈ ಮುಗಿದುಕೊಂಡು ನಿಂತಿದ್ದರು ಎಲ್ಲವೂ ಮುಗಿದ ಮೇಲೆ ಆಚಾರ್ಯರು ಹೇಳಿದರು ಯಾಜ್ಞವಲ್ಕ್ಯ ಇದು ನಿನಗೆ ಸಾಕ್ಷ್ಯ ದರ್ಶನವಾಯಿತು ಇಂದು ನಿನಗೆ ಸಾಕ್ಷ್ಯ ದರ್ಶನವಾಯಿತು ಇಲ್ಲಿಂದ ಮುಂದೆ ನಿನಗೆ ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡುವ ಅಧಿಕಾರವೂ ಬಂತು ಈಗ ನಿನಗೆ ಆದು ದರ್ಶನ ನೀನು ತತ್ವವನ್ನು ಸಮಗ್ರವಾಗಿ ತಿಳಿದರೆ ಅದು ಆಗ ಮಹಾದರ್ಶನವಾಗುವುದು ಯಾಜ್ಞವಲ್ಕಿಯನು ಆಚಾರ್ಯ ಆಚಾರ್ಯ ವಾಕನ್ನು ಯಲ್ಕ್ಯನು ಆಚಾರ್ಯ ವಾಕನ್ನು ಆಶೀರ್ವಾದವೆಂದು ಪರಿಗ್ರಹಿಸಿ ನಮಸ್ಕಾರ ಮಾಡಿದನು ಆಚಾರ್ಯಾಣಿಯು ತನಗೆ ನಮಸ್ಕಾರ ಮಾಡಲು ಬಂದ ಕುಮಾರನನ್ನು ಅದು ನಮ್ಮ ಮೂಲಸ್ಥಾನ ಅಲ್ಲಿ ಆದುದೆಲ್ಲ ನಮಗೂ ಆದಂತೆ ಎಂದು ನಿವಾರಿಸುತ್ತಿದ್ದರು ಯಾಜ್ಞವಲ್ಕಿಯನು ಅವಳಿಗೂ ನಮಸ್ಕಾರ ಮಾಡಿದನು